ಉಪಶ್ರುತಿಯು ಹೇಳಿದಳು ಅಗ್ನಿಯು ಮೊದಲನೆಯ ಸಲಾಮ ಹುಡುಕಲು ಹೋದಾಗ ನೀರು ತನಗೆ ಮೃತ್ಯು ಸ್ಥಾನವೆಂದು ಆತನು ಅಲ್ಲಿಗೆ ಹೋಗಲಿಲ್ಲ ಮತ್ತೆ ದೇವಗುರುವು ಕಳುಹಿಸಿದಾಗ ಅಲ್ಲಿ ಆತನು ಹತ್ಯೆಯನ್ನು ಕಾಣಲಿಲ್ಲ ಇದನ್ನು ಇಂದೊಂದು ತಿಳಿದು ಈತನಿಗೆ ಸಿಕ್ಕಿದರೆ ಹತ್ಯೆಯನ್ನು ಎದುರಿಸಬೇಕಾಗುವುದು ಎಂದು ಈತನಿಗೆ ಸಿಕ್ಕಲಿಲ್ಲ ವಾಯುವೆಗೂ ಹೀಗೆ ಅದು ಆಯಿತು ಈಗ ನಾನು ಕಂಡುಹಿಡಿದ ಕ್ರಮವನ್ನು ಹೇಳುವುದನ್ನು ಕೇಳು ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲೂ ಆಯಾ ಪ್ರಾಣಿಗೆ ವಿಚಿತ್ರವಾದ ಒಂದು ಶಬ್ದತರಂಗವು ಯಾವಾಗಲೂ ಬರುತ್ತಿರುವುದು ಅದನ್ನು ಮೊದಲು ಗೊತ್ತು ಮಾಡಿಕೊಂಡು ಅನಂತರ ಅದರಲ್ಲಿರುವುದು ಎಂಬ ಅದರಲ್ಲಿ ಅದು ಎಲ್ಲಿರುವುದು ಎಂಬುದನ್ನು ಹುಡುಕಿದರಾಯಿತು ಹೀಗೆ ನಾನು ವೀಣೆಯನ್ನು ಬಾರಿಸುತ್ತಾ ಇಂದ್ರ ತರಂಗವನ್ನು ಸೃಷ್ಟಿ ಮಾಡಿದೆನು ಅನಂತರ ಅದೆಲ್ಲರುವುದು ಎಂಬುದನ್ನು ನೋಡಿದೆನು ಅದಕ್ಕೆ ಸಂವಾದಿಯಾದ ಶಬ್ದವು ಮಾನಸರ ಪದ್ಮನಾಳದಲ್ಲಿ ಬಂದಿತು ಸರಿ ಅಲ್ಲಿಯೇ ಇಂದನಿರುವೆನೆಂದು ಗೊತ್ತು ಮಾಡಿದೆನು ಆಯಿತು ನಿಮ್ಮಲ್ಲಿ ಯಾರಾದರೂ ಆತನನ್ನು ಕಂಡು ಮಾತನಾಡಬೇಕಾದರೆ ನೆನಪಿರಲಿ ಮಾನಸ ಸರೋವರವು ಆ ದೃಷ್ಟಿಗೆ ಬೀಳದಂತೆ ಅದನ್ನು ಅದರ ಸುತ್ತಲೂ ತಿರಸ್ಕರಣೆಯನ್ನು ಪ್ರಸಾರ ಮಾಡಿ ಅನಂತರ ಉಪಬ್ರಹ್ಮಣ ಮಾಡಿ ಆಗ ಆತನ ದರ್ಶನವಾಗುವುದು ಶಚಿದೇವಿಯು ಕೈ ಮುಗಿದುಕೊಂಡು ಕೇಳಿದಳು ತಾಯಿ ಆತನು ಹಿಂದಿರಿ ಹಿಂದೂ ಹಿಂದಿರು ಹಿಂದ ಹಿಂದಿರುಗಿ ಬರಲು ಇನ್ನಷ್ಟು ದಿನವಾಗುವುದು ಶಚಿ ಆ ಹತ್ಯೆಯನ್ನು ಕಲಿಯುವವರೆಗೂ ಆತನು ಈಚೆಗೆ ಬರಲಾರನು ಮಹಾವಿಷ್ಣುವಲ್ಲದೆ ಇನ್ನು ಯಾರೂ ಈ ಹತ್ಯೆಯನ್ನು ಕಲಿಯುವ ಉಪಾಯವನ್ನು ಅರಿಯರು ಆದ್ದರಿಂದ ದೇವಾಚಾರ್ಯನನ್ನು ಮಹಾವಿಷ್ಣುವಿನ ಬಳಿಗೆ ಕಳುಹಿಸು ನೀನು ಹೋಗಿ ಇಂದ ದರ್ಶನ ಮಾಡುವ ನಿನ್ನ ಮನಸ್ಸಿನಲ್ಲಿರುವ ವ್ಯಥೆಯನ್ನು ನಾನು ಬಲ್ಲೆ ನೀನು ತಿಳಿಯದರೂ ತಿಳಿಯದವರಂತೆ ತಿಳಿಯದಂತಿರುವೆ ನಹೃಶನು ಪರನಾರಿ ಸಹೋದರನು ಆತನಿಗೆ ನೀನು ಬೇಕಿಲ್ಲ ಆತನು ಇಂದು ಪದಿವೆಯೂ ಬೇಡವೆಂದನು ನೀವು ದುಡುಕಿದರೆ ಇಂದ್ರನು ಅದೃಶ್ಯನಾದರೆ ಇಂದ್ರನೇ ಇರಲಿಲ್ಲವೇ ಆಕೆಯೇ ಆತನು ಬರುವವರೆಗೂ ರಾಜ್ಯವಾಡಬೇಕಾಗಿತ್ತು ಅಷ್ಟರಲ್ಲಿ ಅವಸರಪಟ್ಟು ದೇವಸಭೆಯನ್ನು ಕರೆದು ಮಾನವೇಂದ್ರನನ್ನು ಮಹೇಂದ್ರನನ್ನಾಗಿ ಮಾಡಿದರೆ ಅದಕ್ಕಾಗಿ ಆತನಿಗೆ ಪ್ರೇರಣೆ ಮಾಡಿ ಆತನಿಂದ ಅಧಿಕಾರ ಎಂದು ಕೇಳಿಸಿದೆವು ಬೃಹಸ್ಪತಿಯು ಅಲ್ಲಿ ಒಂದು ಗಳಿಗೆ ಯೋಚಿಸಿ ಉತ್ತರ ಕೊಡದೆ ದುಡುಕುವಂತೆ ಮಾಡಿ ಶಶಿಪತಿತ್ವವು ಲಭಿಸುವವರೆಗೂ ಅಧಿಕಾರವು ಪೂರ್ಣವಾಗುವುದಿಲ್ಲ ಎನಿಸಿ ಈ ಆಟಗಳನ್ನೆಲ್ಲ ನೀನು ದಿಗುಲು ಆತನಿಗೆ ಶವನ ಮಹರ್ಷಿಯ ಅನುಗ್ರಹವಿದೆ ಅದು ಆತನನ್ನು ಧರ್ಮಭ್ರಷ್ಟನನ್ನಾಗಿಸುವುದಿಲ್ಲ ಆದ್ದರಿಂದ ನೀನು ನಿನ್ನ ಪ್ರತಿ ಪಾತಿವೃತ್ಯಕ್ಕೆ ಚ್ಯುತಿ ಇಲ್ಲ ಮುಂದಿನದೆಲ್ಲ ನಿಮ್ಮಿಂದಲೇ ನಡೆಯಬೇಕಾಗುವುದರಿಂದ ನಾನೇನು ಹೇಳುವುದಿಲ್ಲ ತಿರಸ್ಕರಣೆಯನ್ನು ಮಾತ್ರ ಮರೆಯಬೇಡಿ ಇನ್ನೂ ನಾನು ಬರುವೆನು ಎಂದು ಉಪಶ್ರತಿಯು ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತರ್ಧಾರ ಅಂತರ್ಧಾರ ಆದಳು ಬೃಹಸ್ಪತಿಯು ಮತ್ತೆಯೂ ತಾನೇ ಅನರ್ಥಕ್ಕೆ ಕಾರಣನಾದನೆಂದು ಶತಿದೇವಿಯ ಮುಖವನ್ನು ನೋಡಿದೆನು ಅಗ್ನಿವಾಯುಗಳಿಗೂ ಅದು ತಿಳಿಯಿತು ಆದರೆ ಪ್ರತಿ ದರ್ಶನಗಳ ಕುತೂಹಲಗಳಾಗಿದ್ದ ಶತಿದೇವಿಗೆ ಮಾತ್ರ ಅದು ಗೊತ್ತಾಗಲಿಲ್ಲ ಒಂದು ಗಳಿಗೆ ಯಾರನ್ನೋ ಯಾರೂ ಆದ ಒಂದು ಮಾತನಾಡಲಿಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಯೋಚನೆಯಲ್ಲಿದ್ದರು ಆಚಾರ್ಯನಿಗೆ ಹಾಗಾದರೆ ಈ ಅನರ್ಥವು ತನ್ನಿಂದಲೇ ಆಯಿತು ಮೊದಲಿನಿಂದಲೂ ನಾನೇ ಅನರ್ಥಕಾರಿ ಎಂದು ಯೋಚನೆ ಅಗ್ನಿಗೆ ನೋಡಿದೆಯೋ ತನ್ನ ಪಾಡಿಗೆ ತಾನು ಸುಖವಾಗಿದ್ದ ಮಾನವಿಂದನಿಗೆ ಆಸೆ ತೋರಿಸಿ ಸ್ವರ್ಗಕ್ಕೆ ಕರೆತಂದು ತಪ್ಪುದಾರಿಯಂತಾಯಿತಲ್ಲ ಎಂದು ಯೋಚನೆ ವಾಯುವಿಗೆ ಉಪಶ್ರುತಿಯ ಮಾತಿನಂತೆ ನಾವು ಯಾರೂ ಸ್ವತಂತ್ರರಲ್ಲ ನಮ್ಮನ್ನು ಕುಣಿಸುವವನು ಇನ್ನೂ ಎಂದ ಮೇಲೆ ನಾವು ನಾವು ಎಂದು ಕುಪ್ಪುಳಿಸುವುದಕ್ಕಿಂತ ಇನ್ನೂ ಉಂಟೆ ಎಂದು ಗಾಢ ಯೋಚನೆ ಶಚಿದೇವಿಗೆ ಮೂರು ಲೋಕವನ್ನಾಡುವ ಇಂದ್ರನನ್ನು ಅಂಜಿಸುವ ಹತ್ಯೆ ಎಂದರೆ ಅದರ ಬಲ ಇನ್ನಷ್ಟು ಇರಬೇಕು ಅದನ್ನು ಇಲ್ಲವೆನಿಸುವುದು ಹೇಗೆ ಎಂದು ಅಗಾದ ಯೋಚನೆ ಒಂದು ಗಳಿಗೆ ಮೇಲೆ ಎಲ್ಲರೂ ಸೇರಿ ಇತ್ತೀರ್ಥಕ್ಕೆ ಬಂದರು ಅಗ್ನಿವಾಯುಗಳ ರಕ್ಷಣೆಯಲ್ಲಿ ತಿರಸ್ಕರಣೆಯೊಡನೆ ಶಚಿಯು ಇಂದ್ರನನ್ನು ನೋಡಿ ಬರುವುದು ಬೃಹಸ್ಪತಿಯು ಬ್ರಹ್ಮಲೋಕಕ್ಕೆ ಹೋಗಿ ಪಿತಾಮಹ ಅಪ್ಪಣೆ ಪಡೆದು ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿನ ದರ್ಶನ ಮಾಡಿ ಇಂದ್ರಶುದ್ದಿಯ ಉಪಾಯವನ್ನು ತಿಳಿದುಬರುವುದು ಎಂದು